ದ್ಯುನದಿ ಶ್ಯಾಮಲ ಸಮ ರೋಹಿಣಿ ಗನಪ ಘನಪ ಪರ್ಜನ್ಯಾನಿರುದ್ಧನ ವನಿತೆ ಬ್ರಹ್ಮಾಂಡಾಭಿಮಾನಿ ವಿರಾಟ ದೇವಿಯರ ನೆನವೇ ನಾನಲವಿಂದ ದೇವಾನನ ಮಹಿಳೆ ಸ್ವಹಾಕ್ಯರಾಲೋಚನೆ ಕೊಡಲಿ ನಿರ್ವಿಘ್ನ ದಿಂ ಭಗವದ್ಗುಣಂಗಳಲ್ಲಿ ದ್ಯುನದಿ ಅಂದರೆ ಬಾಂಬುಳೆ ಗಂಗೆ ಶ್ಯಾಮಲ ಅಂದರೆ ಯಮಪತ್ನಿ ಸಂಜ್ಞಾ ಸೂರ್ಯಪತ್ನಿ ರೋಹಿಣಿ ಚಂದ್ರಪತ್ನಿ ಘನಪ ಅಂದರೆ ಮೆ ಮೇಘಕ್ಕೆ ಅಭಿಮಾನಿಯಾದ ಪರ್ಜನ್ಯನ್ನು ಸೂರ್ಯ ಮತ್ತು ಅನಿರುದ್ಧನ ಪತ್ನಿ ಬ್ರಹ್ಮಾಂಡಾಭಿಮಾನಿಯಾದ ವಿರಾಟ್ ದೇವಿ ಉಷಾ ಇವರನ್ನ ನಾನು ಸಂತೋಷದಿಂದ ಸ್ತೋತ್ರ ಮಾಡ್ತೀನಿ ದೇವಾನನ ದೇವತೆಗಳಿಗೆ ಆನನ ಮುಖವಾಗಿರ್ತಕ್ಕಂಥ ಅಗ್ನಿ ಪತ್ನಿ ಸ್ವಹಾನಾಮಕಳು ಇವರೆಲ್ಲರೂ ಭಗವಂತನ ಗುಣಗಳಲ್ಲಿ ನಿರ್ವಿಘ್ನವಾಗಿ ನಮಗೆ ಆಲೋಚನೆಯನ್ನು ಕೊಡಲಿ ಸ್ವಹಾದೇವಿ ಮಂತ್ರ ಅನ್ನೋ ಕಲೆಗೆ ಅಭಿಮಾನಿ ದೇವತೆ ಪರ್ಜನ್ಯ ಇಂದ್ರಿಯಗಳ ಗೋಲಕಕ್ಕೆ ಅಭಿಮಾನಿ ಅವರೆಲ್ಲರೂ ಕೂಡ ನಮಗೆ ಆಲೋಚನೆ ಕೊಡಲಿ ನಿರ್ವಿಗ್ನದಿಂ ನಿಮ್ ಗುಣಂಗಳಲಿ ಪರಮಾತ್ಮನ ಸ್ತೋತ್ರ ಮಾಡುವಂಥಲ್ಲಿ ನಿರ್ವಿಗ್ನವಾಗಿ ನಮಗೆ ಮನನ ಮಾಡಿಸ್ಲಿ ವಿಧಿಪಿತನ ಪಾದಾಂಬುಜಗಳಿಗೆ ಮಧುಪನಂತೆ ವಿರಾಜಿಪ ಅಮಲ ಉದಕಗಳಿಗೆ ಸದಾಭಿಮಾನಿ ಎಂದೆನಿಸಿಕೊಂಬ ಬುಧಗೆ ನಾವು ವಂದಿಸುವ ಸನ್ಮೋದಿ ಯಮಗೆ ಅಭ್ಯುದಯ ಪಾಲಿಸಲೆಂದು ಪರಮೋತ್ಸವದಲ್ಲಿ ಅನುದಿನದಿ ಇಪ್ಪತ್ತ ಮೂರನೇ ಕಕ್ಷೆಯ ಬುಧನ ಸ್ತುತಿಯನ್ನು ಇಲ್ಲಿ ಮಾಡ್ತಾರೆ ವಿಧೀಪಿತನ ಚತುರ್ಮುಖ ಬ್ರಹ್ಮದೇವರ ತಂದೆಯಾದ ಪರಮಾತ್ಮನ ಪಾದಕಮಲಗಳಲ್ಲಿ ಮಧುಪನಂತೆ ಅಂದರೆ ದುಂಬಿಯಂತೆ ವಿರಾಜಮಾನನಾಗಿರ್ತಕ್ಕಂಥ ನಿರ್ಮಲವಾದ ಉದಕಗಳಿಗೆ ಅಮಲ ಉದಕಗಳಿಗೆ ಅಂದರೆ ನಿರ್ಮಲವಾದ ಮಲ ಅಂದರೆ ದೋಷ ಅಮಲವಾದ ಉದಕಗಳಿಗೆ ಶರೀರದ ಜಲ ಎಂಬ ಕಲೆಗೆ ಅಭಿಮಾನಿಯಾಗಿರತಕ್ಕಂತಹ ಬುಧನಿಗೆ ಪರಮೋತ್ಸಾಹದಿಂದ ನಾ ವಂದಿಸುವ ನಮಸ್ಕಾರವನ್ನು ಮಾಡ್ತೀನಿ ನಿರಂತರ ಒಲಿದು ನಮಗೆ ಅಭ್ಯುದಯವನ್ನು ಪಾಲಿಸಲಿ ಅಂತ ಜಲ ಮಾಡ್ತೀನಿ ಜಲತತ್ವಾಭಿಮಾನಿ ವರ್ಣ ಶರೀರದಲ್ಲಿ ಜಲ ಅಂಶ ಇದೆಯಲ್ಲ ಆ ಕಲೆಗೆ ವರ್ಣನ ಜೊತೆಗೆ ಬುಧನೂ ಕೂಡ ಅಭಿಮಾನಿ ಬುಧ ಚಂದ್ರಪುತ್ರ ಚಂದ್ರವಂಶ ಪ್ರವರ್ತಕ ಚಂದ್ರಾಂಶಯುಕ್ತನಾಗಿ ಅಭಿಮನ್ಯವಾಗಿ ಮುಂದೆ ಅವತಾರವನ್ನು ಮಾಡ್ತಾನೆ ಬುಧ ಚಂದ್ರ ಮತ್ತು ತಾರೆಯರ ಮಗ ನವಗ್ರಹಗಳಲ್ಲಿ ಒಬ್ಬ ಚಂದ್ರವಂಶದ ಪ್ರವರ್ತಕ ಅಂತ ಇವನ ಹಿರಿಮೆ ಇವನ ಮಗ ಪುರೂರ ಫಸ್ಟ್ನಿಂದಾಗಿ ವಂಶ ಮುಂದುವರಿಯುತ್ತೆ ಅಭಿಮನ್ಯು ಚಂದ್ರಾಂಶದಿಂದ ಕೂಡಿದ ಭೂಧ ಅಂತ ವಿಶೇಷ ಮುಂದೆ ದೇವಕಿ ಮತ್ತು ಯಶೋಧೆಯರನ್ನು ಸ್ತೋತ್ರ ಮಾಡ್ತಾರೆ ಶ್ರೀವಿರಿಂಚಾದ್ಯರ ಮನಕ್ಕೆ ನಿಲು ಕಾವಕಾಲಕ್ಕೂ ಜನನ ರಹಿತನ ತಾವೊಲಿಸಿ ಮಗನೆಂದು ಮುದ್ದಿಸಿ ಲೀಲೆಗಳನ್ನು ಒಳಪ ದೇವಕಿಗೆ ಬಂದಿಪೆ ಯಶೋಧಾದೇವೀಗ ಆನಮಿಸುವೆನೂ ಬಿಡದೆ ಕೃಪಾವಲೋಕನದಿಂದ ಸಲಹುವುದೆಂಬ ಸಂತತಿಯ ಲಕ್ಷ್ಮಿ ಬ್ರಹ್ಮ ಬದಲಾಗಿರ್ತಕ್ಕಂಥವರ ಮನಸ್ಸಿಗೆ ಯಾವ ಕಾಲದಲ್ಲೂ ಕೂಡ ನಿಲಕದೇ ಇದ್ದವನು ಪರಮಾತ್ಮ ಆದರೂ ಜನರ ರಹಿತನಾಗಿರ್ತಕ್ಕಂಥ ಆ ಭಗವಂತನನ್ನು ತಾವು ಒಲಿಸಿಕೊಂಡು ಮಗ ಅಂತ ಮುದ್ದಿಸಿ ಅವನ ಬಾಲಲೀಲಗಳನ್ನು ನೋಡಿದವರು ದೇವಕಿ ಮತ್ತು ಯಶೋಧಾದೇವಿಯರು ಅಂತಹ ದೇವಕಿಗೂ ನಮಸ್ಕಾರ ಮಾಡ್ತೀನಿ ಯಶೋಧೆಗೂ ನಮಸ್ಕಾರ ಮಾಡ್ತೀನಿ ಅವರು ಬಿಡದೆ ಕೃಪಾವಲೋಕನದಿಂದ ಕರುಣಾಪೂರ್ಣ ದೃಷ್ಟಿಯಿಂದ ಸಲಹುವುದೆಂಬ ಸಂತತಿಯ ನಮ್ಮ ಸಂತತಿಯನ್ನು ಸಂರಕ್ಷಣೆ ಮಾಡಲಿ ಕಶ್ಯಪರ ಪತ್ನಿ ಅದಿತಿ ದೇವಿ ದೇವಕಿಯಾಗಿ ದ್ರೋಣ ಅನ್ನ ವಸುವಿನ ಭಾರಿಯ ದರಾದೇವಿ ಯಶೋಧೆಯಾಗಿ ಅವತಾರವನ್ನು ಮಾಡಿದರು ನಂದಗೋಪಿನಿ ಅಗ್ನಿಪುತ್ರರಿಗೆ ಸಹಸ್ರ ಗುಣದಿಂದ ಉತ್ತಮಳು ದೇವಕಿ ಯಶೋಧೆಗೆ ಒಂದೆಳನೇ ಪಳು ಬೃಹತ್ತಾರತಮ್ಮ ಪದ್ಯದಲ್ಲಿ ದಾಸರು ಹೇಳಿರೋದ್ರಿಂದ ಉಷಾದೇವಿಗಿಂತಲೂ ಪ್ರಾಯವಳು ಉತ್ತಮಳು ಯಶೋಧೆ ಅನ್ನುವ ಅಭಿಪ್ರಾಯದಿಂದ ಮೊದಲಿಗೆ ಯಶೋಧೆ ದೇವಕಿಯರನ್ನ ಇಲ್ಲಿ ಸ್ತೋತ್ರವನ್ನು ಶ್ರೀಕೃಷ್ಣ ರೂಪದ ಪರಮಾತ್ಮನನ್ನು ಪುತ್ರತ್ವೇನ ಪಡೆದ ಭಾಗ್ಯ ದೇವಕೀದು ಅಂತಾದರೆ ಮಗ ಅಂತ ಆಡಿಸಿದ ಭಾಗ್ಯ ಯಶೋಧೆದು ಅವರಿಬ್ಬರನ್ನು ಈ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ ಇವರಿಬ್ಬರಲ್ಲಿ ದೇವಕಿ ಶ್ರೇಷ್ಠಳು ಅನ್ನೋದು ವಿಶೇಷ ದೇವಕಿನೇ ಅದಿತಿ ದೇವಿ ಯಶೋಧೆ ದರ ಮತ್ತು ದೃಣ ಪತ್ನಿ ಇಂತಹ ಲಕ್ಷ್ಮೀ ಬ್ರಹ್ಮಾದಿಗಳ ಮನಸ್ಸಿಗೂ ಯಾವ ಕಾಲದಲ್ಲೂ ನಿಲುಕದೇ ಇರತಕ್ಕಂಥ ಜನನ ರಹಿತನಾದ ತಾನು ಒಲಿಸ್ಕೊಂಡು ಮಗನೆಂದು ಮುದ್ರಿಸಿ ಲೀಲೆಗಳನ್ನು ನೋಡುವಂತಹ ದೇವಕಿಗೆ ನಾನು ವಂದಿಸ್ತೀನಿ ಅದೇ ರೀತಿಯಾಗಿ ಬಿಡದೆ ಯಶೋಧಾದೇವಿಗೂ ನಮಸ್ಕಾರ ಮಾಡ್ತೀನಿ ಇವರು ನಮ್ಮ ಸಂತತಿಯನ್ನು ಕೃಪಾವಲೋಕನ ದೃಷ್ಟಿಯಿಂದ ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ